بسم الله الرحمن الرحيم परमदयामेनो करुनानिधियु आदा اللهना नाम अदिन्दा वल्मुसलाती उर्फा फल्आसिता सिअसफा वन्नाशिरासिनशरा फल्फारिकात फदका फल्मुल्कियाति बिक्रा उзра ओनुद्रा वंदरहिंदे वंदरन्ते कलुहिसलपडवा मारुता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 ಅಂದು ಸುಳ್ಳಾಗಿಸುವವರಿಗೆ ವಿನಾಶವಿದೆ ನಾವು ಹಿಂದಿನವರನ್ನು ನಾಶಗೊಳಿಸಲಿಲ್ಲವೇನು ಆ ಬಳಿಕ ಅನಂತರದವರನ್ನು ನಾವು ಅದರ ಹಿಂದೆಯೇ ಕಳುಹಿಸುವೆವು ನಾವು ಅಪರಾಧಿಗಳೊಂದಿಗೆ ಹೀಗೆಯೇ ವ್ಯವಹರಿಸುತ್ತೇವೆ ಅಂದು ಸುಳ್ಳಾಗಿಸುವವರಿಗೆ ವಿನಾಶವಿದೆ ಅಲಂ ನಹ್ಲು ನಾವು ನಿಮ್ಮನ್ನು ಒಂದು ತುಚ್ಚ ದ್ರವದಿಂದ ಸೃಷ್ಟಿಸಲಿಲ್ಲವೆ ಕಲ್ಕೀನ್ ಮತ್ತು ಅದನ್ನು ಒಂದು ಸುರಕ್ಷಿತ ಸ್ಥಳದಲ್ಲಿ ಇರಿಸಲಿಲ್ಲವೆ ಇಲ ಕದರಿ ಒಂದು ನಿಶ್ಚಿತ ಕಾಲಾವಧಿಯವರೆಗೆ ಕದಂ ನೂ ನೋಡಿರಿ ನಾವು ಹಾಗೆ ಮಾಡಲು ಸಮರ್ಥರಾಗಿದ್ದೆವು ಆದುದರಿಂದ ನಾವು ಅತ್ಯುತ್ತಮ ಸಾಮರ್ಥ್ಯವುಳ್ಳವರಾಗಿದ್ದೇವೆ ಅಂದು ಸುಳ್ಳಾಗಿಸುವವರಿಗೆ ವಿನಾಶವಿದೆ ನಾವು ಭೂಮಿಯನ್ನು ಶೇಖರಿಸಿಡುವಂತಹದ್ದಾಗಿ ಮಾಡಲಿಲ್ಲವೇ ಅಹಿಯ ಜೀವಂತವಿರುವವರಿಗಾಗಿಯೂ ಮೃತರಿಗಾಗಿಯೂ ಕು ಮತ್ತು ಅದರಲ್ಲಿ ಉನ್ನತೋನ್ನತ ಪರ್ವತಗಳನ್ನು ಸ್ಥಿರವಾಗಿ ಇರಿಸಲಿಲ್ಲವೆ ಮತ್ತು ನಿಮಗೆ ಸಿಹಿ ನೀರನ್ನು ಕುಡಿಸಲಿಲ್ಲವೆಲ್ ಅಂದು ಸುಳ್ಳಾಗಿಸುವವರಿಗೆ ವಿನಾಶವಿದೆ ಇಲ್ ಇಲಕೂ ತು ಕದ್ದಿಬೋನ್ ಈಗ ನೀವು ಯಾವುದನ್ನು ಸುಳ್ಳೆಂದು ಹೇಳುತ್ತಿದ್ದೀರೋ ಅದರೆಡೆಗೆ ನಡೆಯಿರಿಶ್ವಾದ ಮೂರು ಕವಲುಗಳುಳ್ಳ ನೇರಲಿನ ಕಡೆಗೆ ನಡೆಯಿರಿ ಲೋಲು ಲೀ ಮಿನ ಲಹ ಅದು ತಂಪೊದಗಿಸುವಂತಹದೂ ಅಲ್ಲ ಅಗ್ನಿಜ್ವಾಲೆಯಿಂದ ರಕ್ಷಿಸುವಂತಹದೂ ಅಲ್ಲ ಕೆಲ್ ಕಾಸ್ ಆ ಬೆಂಕಿಯು ದೊಡ್ಡ ದೊಡ್ಡ ಭವನದಂತಹ ಕಿಡಿಗಳನ್ನು ಉಗುಳುವುದು ಹೂ ಜಿಮೂ ಅವು ಜಿಗಿಯುತ್ತಿರುವ ಹಳದಿ ಒಂಟೆಗಳೋ ಎಂಬಂತಿರು ವೈಲುಯಿ ಮೈದಿಲ್ ನಿಲ್ಮು ಕೀ ಅಂದು ಸುಳ್ಳಾಗಿಸುವವರಿಗೆ ವಿನಾಶವಿದೆ ಹದಯೌ ಮುಲಯೂ ಅದು ಅವರೇನು ಮಾತನಾಡದ ದಿನವಾಗಿರುವುದು ಮತ್ತು ಅವರಿಗೆ ಅಂದು ನೆಪಗಳನ್ನೊಡ್ಡುವ ಅನುಮತಿಯನ್ನೂ ನೀಡಲಾಗದು ಅಂದು ಸುಳ್ಳಾಗಿಸುವವರಿಗೆ ವಿನಾಶವಿದೆ ಹೌ ಮುಲ್ ಪಸ್ಲಿಜ ನನ್ನ ಕುಂವಲ್ಔವರೀನ್ ಇದು ತೀರ್ಪಿನ ದಿನ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 ಇಂದು ನೆರಳುಗಳಲ್ಲೂ ಚಿಲುಮೆಗಳಲ್ಲೂ ಇದ್ದಾರೆ ವಸ ವಾಸಿಹ ನಿಮ್ಮ ಮತ್ತು ಅವರು ಇಷ್ಟಪಡುವ ಫಲಗಳು ಅವರಿಗಾಗಿ ಸಿದ್ಧವಾಗಿವೆ ಕುರು ಅಶ್ವೂಹನೀಮ್ ಚುಂಚಮ್ಮೂ ನೀವು ಮಾಡುತ್ತಿದ್ದ ಕರ್ಮಗಳ ಪ್ರತಿಫಲವಾಗಿ ಸಂತೋಷದಿಂದ ತಿನ್ನಿರಿ ಮತ್ತು ಕುಡಿಯಿರಿ ನಾವು ಸಜ್ಜನರಿಗೆ ಇಂತಹದೇ ಸತ್ಫಲವನ್ನು ನೀಡುತ್ತೇವೆ ಅಂದು ಸುಳ್ಳಾಗಿಸುವವರಿಗೆ ವಿನಾಶವಿದೆ ಉಳುವಚಮಚುರಿ ಮೂರಿ ಮತ್ತು ಅನುಭೋಗಿಸಿರಿ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 ಇವರೊಡನೆ ಅಲ್ಲಾಹನ ಮುಂದೆ ತಲೆಬಾಗಿರಿ ಎಂದಾಗ ಇವರು ತಲೆಬಾಗುವುದಿಲ್ಲ ಅಂದು ಸುಳ್ಳಾಗಿಸುವವರಿಗೆ ವಿನಾಶವಿದೆ ಕವಿಐ ಇನ್ನು ಕುರ್ಆಾನಿನ ಅನಂತರ ಇನ್ನಾವ ವಚನದ ಮೇಲೆ ತಾನೇ ಇವರು ವಿಶ್ವಾಸವಿರಿಸುವರು